ಲಕ್ಷ್ಮೀಪತಿ ಕೋಲಾರಾವ್ ಅವರ ಕವಿತೆ ನವಿಲು ಕಿನ್ನರಿ ಕಿನ್ನರಿಯೇರಿ ಕನ್ನೆಯಂತೆ ಕನಸುವುದು ಸೊಗಸಲ್ಲ ನೆಲಕ್ಕಿಳಿದು ನರ್ತಿಸೆಲೆ ನಾದಮತ್ತ ನವಿಲೆ ನಿನ್ನ ರಂಗು ಗರಿಯೊಂದೊಂದು ಗುಂಗು ಕನಸ ಭಿನ್ನ ಒತ್ತಳೆ ಹೊಚ್ಚ ಹೊಸ ಹೆಜ್ಜೆ ಹುಟ್ಟು ಕುರುಡ ನೆದೆಯಲ್ಲೊಂದು ಸೂರ್ಯ ಹಚ್ಚೆ ತೊತ್ತಳ ತುಳಿವ ಆತ್ಮಗಳು ತಲ್ಲಣದಲ್ಲಿ ತಂಗುವಂತೆ ಕೆಂಡನುಂಗಿ ಕೇಕೆ ಹೊಡೆದು ಕಥಕ್ಕಳಿಸೆ ಕಾಡುನವಿಲೆ ಕಾಲುಬುಡದ ಖಿನ್ನತೆಯನ್ನು ಕೀಲು ಕೀಲಿನಲ್ಲೊತ್ತಿ ಕೋಟಿಯಾಮದಾದಿಯ ಸುಡು ಸೊಲ್ಲವಾಗಿ ಶಿಖೆಯೆತ್ತಿ ನರ್ತಿಸಲೆ ಸಮೋಹಕ ದೈತ್ಯನವಿಲೆ ನನ್ನಿಯಿಂಚು ನೆಲವನಿಂಚು ಕೊಯ್ದು ತೂಗೋ ಸಂತೆಯಲ್ಲಿ ಬೆಳಕ ಕಣ್ಣು ಕುರುಡು ಲೋಕ ಮೂಕ ಹಿಡಿ ಮನಸನು ಹಿಡಿದು ನೀನು ಮಣ್ಣ ದಾರಿ ತುಳಿಸಲೆ ವಿಶ್ವಶಾಂತಿ ತುಣಿ ಇರದ ಒಂದ್ಯಾಸ್ತ್ರ ನವಿಲೆ ಕೂಸು ಹಿಡಿವ ಚುಕ್ಕಾಣಿಗೆ ಸಾವೆರೇವು ಆಗದಿರಲಿ ಹಕ್ಕಿಗೂ ಹನಿ ರಣಮೆಟ್ಟುವ ಹದಿಯಲ್ಲೂ ಗರಿ ಗರಿಯಲು ಶಂಕು ಧವಳ ಧಾರೆ ಧರೆಯಲಿ ಸಂಕ್ರಾಂತಿಯ ಬೂದಿಯಲ್ಲೂ ಕೆಂಪು ಅಣಬೆ ಹೊಡೆಚಾಚಿ ಿಲವಾದ ಕನಸುಗಳ ಅಖಿಲ ಜನಕೆ ಬಿತ್ತೆ ನವಿಲೆ ಹಸಿವಿನ ಉರಿಗಣ್ಣೊಳಗೆ ಎಷ್ಟು ಕಣಜ ಕಕ್ಕುಲತೆ ಹಸಿವಿನ ಉರಿಗಣ್ಣೊಳಗೆ ಎಷ್ಟು ಕಣಜ ಕಕ್ಕುಲತೆ ದಿನಾರದೆ ದೀನ ಬದುಕು ದಿವಿನವಾದ ವ್ಯೋಮಲತೆ ಕಂದು ಚಿಟ್ಟೆ ಕುಡಿಯುವ ಕುಂದರ ನಾಡಲ್ಲಿ ನೀನು ವಿಷದ ಹಾವ ಮೆಟ್ಟು ನವಿಲೆ ಹೆಡೆಗಳೆಡೆಯ ಫೋತ್ಕಾರವ ಹೆಡೆಮುರಿ ಕಟ್ಟಿ ಹೆಡೆ ಹೆಗೂ ನಾದಗರಿಯ ನಾಟ್ಯ ಕಟ್ಟು ನಾಗನವಿಲೆ ಕಿನ್ನರಿಯೇರಿ ಜಪ್ಪ ಕನಸೋದು ಸಗಸಲ್ಲ ನೆಲಕ್ಕಿಳಿದು ನರ್ತಿಸಲೇ ನಾದಮತ್ತನ